ಓಂ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪೂಣ ವಿದ್ವಾನ್ ಮಹಾಮಹೋಪಾಧ್ಯಾಯ ವೇದ ವೇದಾಂತ ವಾರಿಧಿ ಡಾಕ್ಟರ್ ಕೆ ಜಿ ಶರ್ಮರ ಸಂವತ್ಸರ ಮಾಲಿಕೆಯ ಗ್ರಂಥಗಳು ವೇದಾಂತ ಸಂವತ್ಸರ ಗೀತಾ ಸಂವತ್ಸರ ಶಾಂಕರ ಸಂವತ್ಸರ ಸುರೇಶ್ವರ ಸಂವತ್ಸರ ಸುಭಾಷಿತ ಸಂವತ್ಸರ ಮತ್ತು ಗುರುಸ್ತುತಿ ಸಂವತ್ಸರ ಎಂಬುದಾಗಿ ಆರು ಇದರಿಂದ ಒಂದೊಂದು ದಿನದ ನುಡಿಮುತ್ತುಗಳನ್ನು ಹೆಕ್ಕಿ ಸುಬ್ರಾಯ ಸಂವತ್ಸರ ಪ್ರವಚನ ಮಾಲಿಕೆಯನ್ನು ಮಾಡ್ತಾ ಇದ್ದೇವೆ ಆ ಸದ್ಗುರುಗಳ ಚರಣಾರ್ಹಿಂದಗಳಲ್ಲಿ ಶರಣು ಹೊಂದುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳವರ ಚರಣಗಳಲ್ಲಿ ಶರಣ ಹೊಂದುತ್ತಾ ಆದಿಶಂಕರ ಭಗೋತ್ಪಾದ ಪೂಜ್ಯರ ಚರಣಾಗುತ್ತಾ ವೇದಾಂತ ಸಂವತ್ಸರವನ್ನು ಈಗ ಆರಂಭಿಸೋಣ ಸುಬ್ರಾಯ ಸಂವತ್ಸರ ಸುಬ್ರಾಯ ಸಂವತ್ಸರ ಅದರಲ್ಲಿ ಮೊದಲನೇದಾಗಿ ವೇದಾಂತ ಸಂವತ್ಸರ ಸುಬ್ರಾಯ ಶರ್ಮರ ಕೃತಿಗಳಲ್ಲಿ ಒಂದು ಓಂ ದಯಾಮಯಾಯ ವೇದಾಂತ ಭಾಸ್ಕರಾಯ ನಮಃ ಅಸುರ ಮಾನವೇಶ್ವೇವ ಸಂಪ್ರೀತ್ಯ ಶುಕ್ರವಾಸರೇ ಸರ್ವಪ್ರಾಣಿ ದಯಾವಂತ ಸದಾ ವೇದಾಂತ ಭಾಸ್ಕರ ದಯಾಮಯನಾದ ವೇದಾಂತ ಭಾಸ್ಕರನಿ ನಮಸ್ಕಾರ ಮಾನವರಲ್ಲಿಯೇ ಅಸುರ ಸ್ವಭಾವದ ಜನಗಳು ಕರುಣೆಯಿಂದ ಯಾವಾಗಲೂ ಎಲ್ಲ ಪ್ರಾಣಿಗಳನ್ನು ಶುಕ್ರವಾರದಂದು ಪ್ರೀತಿಸಬೇಕು ನೋಡಿ ಅದಕ್ಕೆ ಶುಕ್ರವಾರ ಮಾಂಸಾಹಾರ ತಿನ್ನುವುದಿಲ್ಲ ಅಂತೇಳಿ ಹೇಳ್ತಾರೆ ಮಾಂಸಾಹಾರಿಗಳು ಕೂಡ ಇವತ್ತು ವೆಜ್ ಅಂತೇಳಿ ನೋಡಿ ಅದನ್ನು ಇಲ್ಲಿ ಹೇಳ್ತಾರೆ ಅಸುರ ಸ್ವಭಾವದ ಜನಗಳು ಕೂಡ ಕರುಣೆಯಿಂದ ಯಾವಾಗಲೂ ಎಲ್ಲ ಪ್ರಾಣಿಗಳನ್ನು ಶುಕ್ರವಾರದಂದು ಪ್ರೀತಿಸಬೇಕು ಅಂದರೆ ಮಾಂಸಾಹಾರ ಮಾಡಬಾರದು ಕೊಲ್ಲಬಾರದು ಅಂತೇಳಿ ಮಾನವರು ದಯಾಳುಗಳಾಗಬೇಕು ಇವತ್ತು ಶುಕ್ರವಾರ ತೇಭ್ಯ ಅಸುರೇಭ್ಯೋ ಏತದಕ್ಷರಮೋವಾಚ ದಯಧ್ವಮಿತಿ ದಯಾಕುರುಧ್ವಮಿತಿ ಹೋವಾಚ ಪ್ರಜಾಪತಿ ಬೃಹದಾರಣ್ಯಕೋಪನಿಷತ್ತು ಐದು ಎರಡು ಮೂರು ಪ್ರಜಾಪತಿಯು ಅಸುರರಿಗೆ ದ ಎಂದು ಹೇಳಿ ದಾಂತರಾಗಿರಿ ದಯೆಯನ್ನು ತೋರಿಸಿರಿ ಅಂತೇಳಿ ವಿವರಿಸಿ ತಿಳಿಸಿದ ಇಂದು ಶುಕ್ರವಾರ ಶುಕ್ರಗ್ರಹವನ್ನು ಆರಾಧಿಸುವ ಪವಿತ್ರವಾರ ಶುಕ್ರಾಚಾರ್ಯರು ಅಸುರರಿಗೆ ಗುರುಗಳು ಅಸುಶು ರಮಂತೆ ಇತಿ ಅಸುರಾ ಎಂದು ವ್ಯುತ್ಪತ್ತಿ ಕ್ರೂರ ಸ್ವಭಾವದ ಪರರಿಗೆ ಹಿಂಸೆ ಮಾಡುವ ಕರುಣೆಯಿಲ್ಲದ ಸ್ವಾರ್ಥಿಗಳಾದ ಮಾನವರೆಲ್ಲರೂ ಅಸುರರೇ ಇಂಥವರಿಗೆ ಶುಕ್ರವಾರದಂದು ಗೃಹಧಾರಣೆ ಉಪನಿಷತ್ತಿನ ಸಂದೇಶವನ್ನು ಮನನ ಮಾಡೋಣ ಪ್ರಜಾಪತಿಯು ತನ್ನ ತೃತೀಯ ಪರ್ಯಾಯದ ಪುತ್ರರಾದ ಅಸುರರಿಗೂ ದ ಎಂದೇ ಉಪದೇಶಿಸಿದ ದೇವತೆಗಳು ಮನುಷ್ಯರು ಅಸುರರು ಅಂತೇಳಿ ಹಾಗೆ ತೃತೀಯ ಪರ್ಯಾಯ ಪ್ರಥಮ ಪರ್ಯಾಯದ ದೇವತೆಗಳಿಗೂ ದ್ವಿತೀಯ ಪರ್ಯಾಯದ ಮಾನವರಿಗೂ ದ ಎಂದೇ ಉಪದೇಶಿಸಿದ ಆದರೆ ಅವರಿಗೆ ಅರ್ಥ ಬೇರೆ ಬೇರೆ ಆಯಿತಲ್ಲಿ ಅಸುರರಿಗೆ ಉಪದೇಶಿಸಿದ ದಕಾರಕ್ಕೆ ಅರ್ಥ ನೋಡಿ ಮನುಷ್ಯರಿಗೆ ದಾನ ಅಂಥೇಳಿ ಅರ್ಥ ಆಯ್ತಂತೆ ದೇವತೆಗಳಿಗೆ ದಮ ಅಂತೇಳಿ ಅರ್ಥ ಆಯ್ತಂತೆ ಇಂದ್ರಿಯ ಅವರವರ ಮಟ್ಟಕ್ಕೆ ಸರಿಯಾಗಿ ಮಾನವರಿಗೆ ದಾನ ಮಾಡುವಂತ ಅರ್ಥ ಆಯ್ತಂತೆ ಹಸುರರಿಗೆ ದಯೇ ತೂರು ಅಂತೇಳಿ ಅರ್ಥ ಆಯ್ತಂತೆ ದ ಎನ್ನುವ ಒಂದು ಅಕ್ಷರಕ್ಕೆ ಯಾರು ಪ್ರಜಾಪತಿ ಉಪದೇಶ ಮಾಡಿದ ಅಕ್ಷರಕ್ಕೆ ದಯ ಧ್ವಂ ಅಂತೇಳಿ ಹಸುರರು ತಿಳ್ಕೊಂಡ್ರು ದೀಯ ತಾಮ್ ಎಂಬುದಾಗಿ ದಾನ ಮಾಡಬೇಕು ಅಂಥೇಳಿ ಇವರು ಮಾನವರು ತಿಳ್ಕೊಂಡ್ರು ದೇವತೆಗಳು ಧಮ ಧ್ವಂ ಅಂಥೇಳಿ ಅವರು ತಿಳ್ಕೊಂಡ್ರು ದಮ ಮಾಡಬೇಕು ಇಂದ್ರಿಯ ನಿಗ್ರಹ ಮಾಡಬೇಕು ದೇವತೆಗಳು ಅಂದರೆ ಅವರವರು ಆಯಾ ಹಂತದಲ್ಲಿ ಇದ್ದಾರೆ ಅವರಿಗೆ ಇಂದ್ರಿಯ ಮಾಡುವ ಹಂತದಲ್ಲಿ ಅವರು ಇದ್ದಾರೆ ಮನುಷ್ಯರು ದಾನ ಮಾಡುವ ಹಂತದಲ್ಲಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದು ದಯೆ ತೋರುವಂಥದ್ದು ಅಸರವರು ಯಾಕೆ ಅವರವರ ದುಷ್ಟಗುಣಗಳು ಮಸು ಮನುಷ್ಯರಿಗೆ ಅತಿ ಆಸೆ ಜಾಸ್ತಿ ಸಂಗ್ರಹ ಬುದ್ಧಿ ಹಾಗಾಗಿ ದಾನ ಮಾಡಿ ಅಂಥೇಳಿ ದೇವತೆಗಳಿಗೆ ಇಂದ್ರಿಯಗಳ ವಿಷಯ ಸುಖ ಆಸಕ್ತಿ ಅದು ಜಾಸ್ತಿ ಅಂದರೆ ದೇವತೆಗಳು ಅಂದರೆ ಸ್ವರ್ಗ ಸುಖ ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಅವರು ನಿಗ್ರಹಿಸಬೇಕು ಅಂಥೇಳಿ ದಮ ಹಸುರರಿಗೆ ಹಿಂಸೆ ಮಾಡುವಂಥದ್ದೇ ಅದರಲ್ಲಿ ಹೆಚ್ಚಿಗೆ ಇದು ಹಾಗಾಗಿ ಅದನ್ನು ನಿಗ್ರಹಿಸಬೇಕು ಆ ಹಿಂಸೆ ಅಂದರೆ ದಯೆಯನ್ನು ತೋರಬೇಕು ಅಂತೇಳಿ ದ ಎನ್ನುವ ಅಕ್ಷರಕ್ಕೆ ಅರ್ಥ ಈಗ ದಯಧ್ವಂ ಅಂದರೆ ದಯ ತೋರಿಸಿರಿ ಅಂತೇಳಿ ಸ್ವಾಭಾವಿಕವಾಗಿ ಹಸುರರು ಕ್ರೂರಿಗಳು ಜನ್ಮದಿಂದ ಮಾನವರಾಗಿದ್ದರೂ ಕೆಲವರು ಸ್ವಭಾವದಿಂದ ಅಸುರರಾಗಿರ್ಬೋದಲ್ವೇ ಅಂಥ ಮಾನವರಿಗೆ ಹಿಂಸಾಚಾರವನ್ನು ಬಿಟ್ಟು ದಯಾಪರಾಗಿರಿ ಎಲ್ಲರನ್ನು ಸದಾ ಪ್ರೀತಿಸಿರಿ ಎಂಬುದೇ ಶುಕ್ರವಾರದ ಸಂದೇಶ ಓಂ ಶಾಂತಿ ಶಾಂತಿ ಶಾಂತಿ ಇದು ವೇದಾಂತ ಸಂವತ್ಸರ ಇನ್ನು ನಾವು ಗೀತಾ ಸಂವತ್ಸರವನ್ನು ನೋಡೋಣ ಇವತ್ತಿನ ದಿವಸಕ್ಕೆ ಓಂ ಬ್ರಹ್ಮವಿಸ್ವರೂಪಾಯ ವಾಸುದೇವಾ ನಮಃ ಬ್ರಹ್ಮವಿಫಲ ಪ್ರೇಪ್ಸು ಸಾಧಕಃ ಶುಕ್ರವರೆ ಗುರುಭಕ್ತಿಂ ಪ್ರಕುರ್ವೇದ ಗೀತಾಚಾರ್ಯಮಹಂ ಭಜೆ ಬ್ರಹ್ಮವಿಫಲವನ್ನು ಹೊಂದಲು ಬಯಸುವ ಸಾಧಕನು ಇಂದು ಶುಕ್ರವಾರದಂದು ಗುರುಭಕ್ತಿಯನ್ನು ಮಾಡಬೇಕು ಶುಕ್ರವಾರ ಗುರುಸ್ಮರಣೆ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನ ಧನಂಜಯ ಮುನೀನಪ್ಯಹಂ ವ್ಯಾಸ ಕವೀನಾಶನಾ ಕವಿಹಿ ಭಗವದ್ಗೀತೆ ಹತ್ತು ಮೂವತ್ತೇಳು ವೃಷ್ಣಿವಂಶದವರಲ್ಲಿ ನಾನು ವಾಸುದೇವನು ಪಾಂಡವರಲ್ಲಿ ನಾನು ಧನಂಜಯನು ಮುನಿಗಳಲ್ಲಿ ವೇದವ್ಯಾಸನು ಕವಿಗಳಲ್ಲಿ ಉಶನ ಕವಿಯು ಶುಕ್ರಾಚಾರ್ಯನು ನಾನೇ ಆಗಿದ್ದೇನೆ ಉಶನ ಕವಿಯಂದು ಶುಕ್ರಾಚಾರ್ಯ ಇಂದು ಶುಕ್ರವಾರ ಅಸುರರ ಗುರುಗಳಾದ ಶುಕ್ರಾಚಾರ್ಯರನ್ನು ನೆನಪಿಸುವ ವಾರವಿದು ಮಹಾಲಕ್ಷ್ಮಿ ಮಹಾಗೌರಿ ಮಹಾಸರಸ್ವತಿ ದೇವತೆಗಳನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸುವ ಶುಭವಾರವಿದು ಬ್ರಹ್ಮವಿದ್ಯಾ ಸ್ವರೂಪಿಣಿಯಾದ ಶಾರದಾಂಬ ದೇವಿಯನ್ನು ಪೂಜಿಸುವ ದಿವ್ಯವಾರವಿದು ಗೀತಾಚಾರ್ಯನ ಇಂದಿನ ಸಂದೇಶವನ್ನು ಈಗ ಆಲಿಸೋಣ ವೃಷ್ಣಿಗಳಲ್ಲಿ ನಾನು ವಾಸುದೇವನು ವೃಷ್ಣಿವಂಶಕ್ಕೆ ಪ್ರಾಯನಾದ ವಾಸುದೇವನ ಮಗನಾದ ಶ್ರೀಕೃಷ್ಣನೂ ನಾನೇ ಪಾಂಡವರಲ್ಲಿ ಧನಂಜಯನೂ ನಾನೇ ಧರ್ಮಾತ್ಮರಾದ ಪಾಂಡವರಲ್ಲಿ ಕೀರ್ತಿ ಸಂಪನ್ನನಾದ ಅರ್ಜುನನು ನಾನೇ ಮುನಿಗಳಲ್ಲಿ ನಾನು ವೇದವ್ಯಾಸರು ಮಹಾವಿಷ್ಣುವಿನ ಸ್ವರೂಪರಾದ ವೇದವ್ಯಾಸರು ಸಕಲ ಮುನಿಗಳಲ್ಲಿ ಶ್ರೇಷ್ಠರಾಗಿರ್ತಾರೆ ಕವಿಗಳಲ್ಲಿ ಉಶನ ಕವಿಯು ಅತೀಂದ್ರಿಯ ವಿಷಯಗಳನ್ನು ಬಲ್ಲ ಕವಿಗಳ ಪೈಕಿ ಕವಿಯಿಂದ ಸರ್ವಜ್ಞ ಎನ್ನುವ ಹಾಗೆ ಅತೀಂದ್ರಿಯ ವಿಷಯಗಳನ್ನು ಬಲ್ಲಂತಹ ಕವಿಗಳ ಪೈಕಿ ಶುಕ್ರಾಚಾರ್ಯರು ಭಗವಂತನ ವಿಭೂತಿ ಭಗವದ್ ವಿಭೂತಿಗಳಾದ ಇವರನ್ನು ಇಂದು ಸ್ಮರಿಸಬೇಕು ಓಂ ತತ್ ಸದ್ ಶ್ರೀಕೃಷ್ಣಾರ್ಪಣ ಓಂ ಶಾಂತಿ ಶಾಂತಿ ಶಾಂತಿ ಇದು ಶ್ರೀ ಸುಬ್ರಹ ಶರ್ಮರ ಸದ್ಗುರುಗಳಾದಂತಹ ಸುಬ್ರಹ ಶರ್ಮರ ಗೀತಾ ಸಂವತ್ಸರ ಇನ್ನು ಶಾಂಕರ ಸಂವತ್ಸರವನ್ನು ನೋಡೋಣ ಇವತ್ತಿನ ದಿವಸಕ್ಕೆ ಜೀವನ್ ಮುಕ್ತಾಯ ಶಂಕರಾಯ ನಮಃ ಜೀವನ್ಮುಕ್ತರಾದ ಶಂಕರರಿಗೆ ನಮಸ್ಕಾರ ಬದುಕಿದ್ದು ಮುಕ್ತರು ಅಂತೇಳಿ ಮುಕ್ತಿ ಅಂದರೆ ಸತ್ತ ಮೇಲಲ್ಲ ಬದುಕಿದ್ದಾಗಲೇ ಅದೇ ಜೀವನ್ ಮುಕ್ತಿ ಅಂದರೆ ಯಾವುದರ ಒಂದು ಸುಖ ದುಃಖಗಳ ಲೇಪವೂ ಇಲ್ಲ ಸುಖವಾದರೆ ಹಿಗ್ಗದೆ ಆರಕ್ಕೆ ಏರದೆ ದುಃಖವಾದರೆ ಕುಗ್ಗದೆ ಮೂರಕ್ಕೆ ಇಳಿಯದೆ ಒಂದೇ ಥರ ಇರುವಂಥ ಸಮಚಿತ್ತ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಸ್ಥಿತ ದೀಹಿ ಸ್ಥಿರಬುದ್ಧಿ ಸ್ಥಿತ ಪ್ರಜ್ಞ ಇತ್ಯಾದಿ ಶಬ್ದಗಳಿವೆ ಅದಕ್ಕೆ ಯೋಗಾರೂಢ ಅಂದರೂ ಅದೇ ಅವಿರಾರಹಿಂ ಶಾಂತಂ ನಷ್ಟ ಸಂಸಾರ ಬಂಧನ ಶಂಕರಂ ಬ್ರಹ್ಮನಿಷ್ಠಂಚ ಭಜೇಹಂ ಭೃಗುವಾಸರೇ ಸಮತ್ವ ಯೋಗ ಉಚ್ಯತೆ ಅಂತ ಹೇಳಿದ್ದಾರೆ ಭೃಗುವಾಸರ ಶುಕ್ರವಾರದವಸು ಅವತ್ತು ಬ್ರಹ್ಮನಿಷ್ಠರಾದ ಶಂಕರನ್ನು ಭಜಿಸ್ತೇನೆ ಅಹಂ ನಾನು ಎಂತಹ ಶ ಶಂಕರ ಶಂಕರರನ್ನ ಅವ್ಯಾರಹಿತ ಅವಿದ್ಯಾರಹಿತರಾದಂತಹ ಅಜ್ಞಾನರಹಿತರಾಗಿರ್ತಕ್ಕಂತಹ ಶಾಂತಂ ಮನಃಶಾಂತಿ ಉಳ್ಳಂತಹ ಶಾಂತಸ್ವರೂಪರಾದ ನಷ್ಟ ಸಂಸಾರ ಬಂಧನ ಸಂಸಾರ ಬಂಧನವನ್ನು ಅಂದರೆ ಜನನ ಮರಣಾದಿ ಸಂಕೊಲೆಯಿಂದ ಸಂಕೊಲೆಯನ್ನು ಕಳ್ಕೊಂಡವರಾದಂತಹ ಬ್ರಹ್ಮನಿಷ್ಠರಾದ ಶಂಕರನ್ನು ಈ ಶುಕ್ರವಾರದವಸ್ಸು ನಾನು ನಾನು ಭಜಿಸ್ತೇನೆ ಭೃಗುವಾಸರ ಶುಕ್ರವಾರ ಭೃಗು ಯಾಕೆ ಭಾರ್ಗವ ಹೋ ಭೃಗು ಶುಕ್ರಾಚಾರ್ಯ ಭೃಗು ವಂಶದಲ್ಲಿ ಹುಟ್ಟಿದವ ಭಾರ್ಗವ ಶುಕ್ರವಾರ ನಾವು ಬ್ರಹ್ಮವಿಂದೇನು ಪ್ರಯೋಜನ ಪ್ರಯೋಜನ ಚ್ರಹ್ಮವಿ ಅವಿದ್ಯಾನಿವೃತ್ ತತಿಯಂತಕ ಸಂಸಾರ್ಮಾವೋ ಮೋಕ್ಷ ತೈತ್ರುಪನಿಷತ್ ಭಾಷ್ಯ ಆನಂದವಲ್ಯ ಪೀಠಿಕಾಷ್ಯ ತೈತ್ರಿಪನಿಷತ್ ಆನಂದವಲ್ಯ ಪೀಠಿ ಭಾಷ್ಯದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಪ್ರಯೋಜನ ಚ್ರಹ್ಮವಿ ಈ ಬ್ರಹ್ಮವಿಧ್ಯೆಗೆ ಪ್ರಯೋಜನವಾದರೋ ಅವಿದ್ಯಾವೃತ್ತಿ ಅವಿದ್ಯಾವೃತ್ತಿಯೇ ಈ ಬ್ರಹ್ಮವಿದ್ಯೆಗೆ ಪ್ರಯೋಜನವು ತತಶ್ಚ ಆ ಅದರಿಂದ ಆತ್ಯಂತಿಕ ಸಂಸಾರ ಅಭಾವ ಆತ್ಯಂತಿಕವಾದಂತಹ ಸಂಸಾರ ಅಂದರೆ ಜನನ ಮರಣವೆಂಬ ಸಂಸಾರದ ನಾಶವಾಗ್ತದೆ ಸರ್ವಾತ್ಮ ಭಾವೋ ಮೋಕ್ಷ ಇದೇ ಸರ್ವಾತ್ಮವೆಂಬ ಮೋಕ್ಷ ಇಂದು ಶುಕ್ರವಾರ ಅಸುರರಿಗೆ ಗುರುಗಳು ಶುಕ್ರಾಚಾರ್ಯರು ಶುಕ್ರಗ್ರಹವು ಶುಭಗ್ರಹ ಸಕಲ ಸಂಪತ್ ಸೌಭಾಗ್ಯವನ್ನು ಕರುಣಿಸುವ ಲಕ್ಷ್ಮಿಯನ್ನು ಆರಾಧಿಸಿ ಆಕೆ ಅನುಗ್ರಹವನ್ನು ಪಡೆಯುವ ವಾರ ಶುಕ್ರವಾರ ಇಂದಿನ ಸಂದೇಶವೇನೆಂಬುದನ್ನು ಮನನ ಮಾಡೋಣ ಈ ಹಿಂದಿನ ಐದು ದಿನಗಳಲ್ಲಿ ತಿಳಿಸಿರುವಂತೆ ಸಾಧನಗಳನ್ನು ಮಾಡಿ ಸದ್ಗುರುಗಳ ಅನುಗ್ರಹದಿಂದ ಇದೀಗ ಸಾಧಕನಿಗೆ ಬ್ರಹ್ಮವಿದ್ಯೆಯು ಉಂಟಾಗಿರ್ತದೆ ಇದರಿಂದ ಅವನಿಗೆ ಉಂಟಾಗುವ ಫಲವೇನು ಬ್ರಹ್ಮವಿದ್ಯೆಯಿಂದ ಆರೋಗ್ಯ ಅಧಿಕಾರ ಐಶ್ವರ್ಯ ಕೀರ್ತಿ ಸಂಪತ್ತುಗಳು ದೊರಕುತ್ತವೆಯೇ ಎಂದರೆ ಇಲ್ಲ ಎಂಬುದೇ ಉತ್ತರ ಹಾಗಾದರೆ ಬ್ರಹ್ಮವಿದ್ಯೆಯಿಂದ ಪ್ರಯೋಜನ ಎಂದರೆ ಸರ್ವ ಅನರ್ಥಗಳಿಗೂ ಸಕಲ ಸಂಸಾರ ದುಃಖಗಳಿಗೂ ಮೂಲ ಕಾರಣವಾಗಿದ್ದ ಅವಿದ್ಯೆಯು ದೊರಕ್ತದೆ ಅಜ್ಞಾನ ಅವಿದ್ಯಾ ಬ್ರಹ್ಮಜ್ಞಾನಕ್ಕೆ ಪ್ರಯೋಜನ ಅವಿದ್ಯೆ ಎಂದರೆ ಆತ್ಮ ಅನಾತ್ಮರುಗಳ ಪರಸ್ಪರ ಅಧ್ಯಾಸ ಯಾವುದು ಆತ್ಮ ಯಾವುದು ಅನಾತ್ಮ ಎನ್ನುವುದನ್ನು ತಿಳಿಯದೇ ಅವಿವೇಕ ದೇಹವೇ ಆತ್ಮ ಅಂತೇಳಿ ತಿಳಿಯುವಂಥದ್ದು ನಿಜವಾದ ಆತ್ಮಶಕ್ತಿ ಯಾವುದಿದೆ ಅದನ್ನು ಅನಾತ್ಮ ಅದು ಇಲ್ಲ ಅಂತೇಳಿ ತಿಳಿಯುವಂಥದ್ದು ಅವಿದ್ಯೆ ಅಧ್ಯಾಸವೆಂದರೆ ಭ್ರಾಂತಿ ಜ್ಞಾನ ತಪ್ಪು ತಿಳುವಳಿಕೆ ಅವಿದ್ಯಾನಾಶವಾದ ಕೂಡಲೇ ಮುಕ್ತನಾಗಿ ಬಿಡ್ತಾನೆ ಇದೇ ಸರ್ವಾತ್ಮ ಭಾವವು ಇದೇ ಕೈವಲ್ಯವು ಇದೇ ಅಮೃತತ್ವವು ಎಲ್ಲರೊಳಗಿರುವ ಆತ್ಮವು ನಾನೇ ಒಬ್ಬನೇ ಎಂಬುದಾಗಿ ತಿಳಿಯುವಂಥದ್ದು ಸರ್ವಾತ್ಮ ಭಾವ ಇದೇ ಮಾನವ ಜನ್ಮದ ಪರಮಗುರಿ ಓಂ ಶಾಂತಿ ಶಾಂತಿ ಶಾಂತಿ ಇದು ಇವತ್ತಿನ ಶಾಂಕರ ಸಂವತ್ಸರ ಇನ್ನು ವಿದ್ವಾನ್ ಮಹಾಮಹೋಪಾಧ್ಯಾಯ ಡಾಕ್ಟರ್ ಕೆ ಸುಬ್ರಾ ಶರ್ಮಾರ ಇನ್ನೊಂದು ಅನುಗ್ರಹ ನಮ್ಮ ಮೇಲೆ ಅದು ಸುರೇಶ್ವರ ಸಂವತ್ಸರ ಓಂ ಸತ್ಯಜ್ಞಾನ ಸ್ವರೂಪಾಯ ಶ್ರೀ ಸುರೇಶ್ವರಾಯ ನಮಃ ಸತ್ಯಜ್ಞಾನ ಸ್ವರೂಪರಾದ ಶ್ರೀ ಸುರೇಶ್ವರಾಚಾರ್ಯರಿಗೆ ನಮಸ್ಕಾರ ಶೃಂಗೇರಿಯ ಪ್ರಥಮ ಪೀಠಾಧಿಪತಿಗಳು ಶಂಕರಾಚಾರ್ಯರ ಶಂಕರಾಚಾರ್ಯರೊಂದಿಗೆ ವಾದ ಮಾಡಿ ಕರ್ಮ ಮಾರ್ಗವನ್ನು ಬಿಟ್ಟು ಜ್ಞಾನ ಮಾರ್ಗವನ್ನು ಅನುಸರಿಸಿದಂತಹ ಮಂಡಲ ಮಿಶ್ರರು ಮುಂದೆ ಸುರೇಶ್ವರು ಅಂತೇಳಿ ಆದರು ಸನ್ಯಾಸ ಸ್ವೀಕಾರ ಮಾಡಿ ಶಂಕರಾಚಾರ್ಯರ ಕೈಯಿಂದ ಉಪದೇಶ ಪಡ್ಕೊಂಡು ಸನ್ಯಾಸ ದೀಕ್ಷೆಯನ್ನು ಮುಂಡದ ಮಿಶ್ರರು ದೊಡ್ಡ ಕರ್ಮಿಷ್ಠರು ಮೊದಲು ಆಮೇಲೆ ಜ್ಞಾನನಿಷ್ಠರಾದರು ಕರ್ಮನಿಷ್ಠರಿದ್ದವರು ಅಂತಹ ಸುರೇಶ್ವರಾಚಾರ್ಯರು ನೈಷ್ಕರ್ಮ್ಯ ಸಿದ್ಧಿ ಮತ್ತು ಬೃಹಧಾರಣ್ಯ ಭಾಷ್ಯ ಶಂಕರಾಚಾರ್ಯ ಭಾಷ್ಯ ಮತ್ತು ತೈತೃಯ ಶಂಕರ ಭಾಷ್ಯ ಇವುಗಳಿಗೆ ವಾರ್ತಿಕಗಳನ್ನು ಅಂದರೆ ಶ್ಲೋಕರೂಪದ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅಂತಹ ಸತ್ಯಜ್ಞಾನ ಸ್ವರೂಪರಾದ ಸುರೇಶ್ವರರಿಗೆ ನಮಸ್ಕಾರ ಸರ್ವದೋಷ ವಿನಿರ್ಮುಕ್ತ ಬ್ರಹ್ಮ ಪ್ರಾಪ್ನೋತಿ ವಿಜ್ಯಜ ನಿರ್ಧೂತ ನಿರ್ಧೂತಾಶೇಷ ಸಂಸಾರಂ ಸುರೇಶ್ವರಮಹಂ ಭಜೆ ವಿದ್ಯೆಯಿಂದ ಸರ್ವದೋಷ ವಾಗಿ ವಿದ್ಯೆಯನ್ನು ಪಡೆದು ಬ್ರಹ್ಮವನ್ನು ಹೊಂದುತ್ತಾನೆ ನಿರ್ಧೂತ ಅಶೇಷ ಸಂಸಾರಂ ಅಂತಹ ಅಶೇಷ ಸಂಸಾರ ಎಲ್ಲ ಈ ಜನನಮರಣದ ಸಂಕೋಲೆಯನ್ನು ಕಳ್ಕೊಂಡಂತಹ ಸುರೇಶ್ವರ ನಾನು ಭಜಿಸುತ್ತೇನೆ ತನ್ನೊಳಗೆ ಬ್ರಹ್ಮವಿದೆ ಅಂತೇಳಿ ಸಂದೇಶ ಇವತ್ತಿನದ್ದು ಸುರೇಶ್ವರಾಚಾರ್ಯ ತೈತಿರಿಯೋಪನಿಷತ್ ಭಾಷ್ಯ ವಾರ್ತಿಕ ಬ್ರಹ್ಮಾನಂದವಲ್ಲಿಯ ಐನೂರಿಪ್ಪತ್ತ ಎರಡನೇ ಬ್ರಹ್ಮಾನಂದವಲ್ಲಿಯ ವಾರ್ತಿಕ ತೈತಿರುಪನಿಷತ್ತಿನಲ್ಲಿ ಬ್ರಹ್ಮಾನಂದವಲ್ಲಿ ಅದರ ಭಾಷ್ಯ ಶಂಕರಾಚಾರ್ಯರದು ಅದರ ವಾರ್ತಿಕ ಐನೂರಿಪ್ಪತ್ತೆರಡನೇ ಶ್ಲೋಕ ಸುರೇಶ್ವರಾಚಾರ್ಯರು ಬರೆದದ್ದು ನಿರ್ಧೂತಶೇಷ ಸಂಸಾರ ಸತ್ಯಮಿತ್ಯನೋದಿ ವ್ಯುತ್ಥಾಪ್ಯಾಸತ್ಯಜ್ಞ व्युत्थप्यासादेह बुद्ध चात्मेंदर्शिता निर्धत अशेष संसार इत्यादिना उदिता व्युत्थप्य असत्य अ बुद्ध च आत्म दर्शि अंदर सत्यम इदीना उदिता निर्धत अशेष संसार असत्य अज्ञा देह व्युत्थ्य बुद्ध आमन दर्शि सत्य ज्ञानम ब्रह्म इतना वक्यलपट्ट सत्यं इदीना उदिता आत्मन ನಿರ್ಧೂತ ಅಶೇಷ ಸಂಸಾರಾ ಯಾವ ಸಂಸಾರದ ಸಂಬಂಧವೂ ಇಲ್ಲದವನು ಅಸತ್ಯ ಅಜ್ಞಾನಾದೇಹೆ ಅಸತ್ಯ ಹಾಗೂ ಅಜ್ಞಾನಗಳಿಂದ ಮೇಲಕ್ಕೆ ಏಳಿಸಲ್ಪಟ್ಟು ವ್ಯುತ್ಥಾಪ್ಯ ಬುದ್ಧವು ಬುದ್ಧಿಯಲ್ಲಿ ಚ ಮತ್ತು ಆತ್ಮನಿ ತನ್ನೊಳಗೆ ದರ್ಶಿತ ಅಂದರೆ ಶ್ರುತಿಯು ಆತ್ಮನನ್ನು ಸತ್ಯಂ ಜ್ಞಾನಮ ಅನಂತಮ ಎಂದು ಹೇಳಿ ಆತ್ಮನಲ್ಲಿ ಸಂಸಾರದ ಸಂಬಂಧವಿಲ್ಲ ಎಂದು ತಿಳಿಸುತ್ತಿದೆ ಈ ಆತ್ಮನಲ್ಲಿ ಅಸತ್ಯ ಅಜ್ಞಾನ ಮುಂತಾದ ದೋಷಗಳು ಅವು ಇಲ್ಲ ಎಂದು ಹೇಳುತ್ತಾ ನಮ್ಮೊಳಗೆ ಆ ಆತ್ಮನಿದ್ದಾನೆ ಈ ಆತ್ಮನಿದ್ದಾನೆ ಎಂದು ಈ ಶ್ರುತಿಯು ಹೇಳುತ್ತಿದೆ ವಿವರಣೆ ಉಪನಿಷತ್ತುಗಳ ಸಂದೇಶದಂತೆ ಬ್ರಹ್ಮವೇ ಆತ್ಮ ಆತ್ಮನೇ ಬ್ರಹ್ಮ ಈ ಆತ್ಮನು ಸಕಲ ಸಂಸಾರ ದೋಷರಹಿತನಾಗಿರ್ತಾನೆ ಆತ್ಮನಲ್ಲಿ ಅವಿದ್ಯೆಯಿಂದಲೇ ಅಸತ್ಯತ್ವ ಅಜ್ಞಾನ ಮುಂತಾದ ದೋಷಗಳು ತೋರ್ತಾಯಿವೆ ಶ್ರುತಿಯು ಈ ದೋಷಗಳನ್ನೆಲ್ಲ ಕಿತ್ತು ಹಾಕಿ ಈ ಆತ್ಮನ ನಮ್ಮೊಳಗೆ ಇದ್ದಾನೆ ಅಂತೇಳಿ ತಿಳಿಸ್ತಾ ಇದೆ ಔಪನಿಷದ ಆತ್ಮನು ಉಪನಿಷತ್ತು ಹೇಳತಕ್ಕಂಥ ಆತ್ಮನು ನಿರುಪಾಧಿಕನಾಗಿಯೂ ಪರಿಪೂರ್ಣನಾಗಿಯೂ ಯಾವುದೇ ನಾಮರೂಪಾದಿ ಉಪಾಧಿಗಳಿಲ್ಲದವನು ಗುರುತುಗಳಿಲ್ಲದವನು ಪರಿಪೂರ್ಣನಾಗಿಯೂ ಇದ್ದು ಸರ್ವರಿಗೂ ಪ್ರತ್ಯಗಾತ್ಮನೇ ಎಂದರೊಳಗಿರುವ ಆತ್ಮನೇ ಆಗಿರ್ತಾನೆ ಈ ಪ್ರತ್ಯೇಕ ಆತ್ಮನನ್ನೇ ಸಾಧಕರು ತಮ್ಮ ಸ್ವರೂಪವೆಂದು ತಿಳಿಯಬೇಕು ಹೊರತು ದೇಹ ಇಂದ್ರಿಯ ಮನಸ್ಸು ಚಿತ್ತ ಬುದ್ಧಿಗಳನ್ನ ಅಲ್ಲ ಅಹಂ ಕೂಡ ಅಲ್ಲ ಓಂ ಶಾಂತಿಶ್ ಶಾಂತಿಶ್ ಶಾಂತಿ ಇದು ಇವತ್ತಿನ ಸುರೇಶ್ವರ ಸಾರ ಇನ್ನು ನಾವು ಸುಭಾಷಿತ ವಿದ್ವಾನ್ ಮಹಾಮಹೋಪಾಧ್ಯಾಯ ಡಾಕ್ಟರ್ ಕೆ ಜಿ ಶರ್ಮರ ಅನುಗ್ರಹದಿಂದ ಸಿಕ್ಕಿದಂಥದ್ದು ಸುಭಾಷಿತ ಸಂವತ್ಸರ ವಿದ್ಯೆಯಿಂದ ಸುಖ ವಿದ್ಯಾ ದಾತಿ ವಿನಯಂ ವಿನಯಾದಿಯಾತಿ ಪಾತ್ರತಾಂ ಪಾತ್ರತ್ವಾಧನ ಆಪ್ನೋತಿ ಧನ ಧರ್ಮಂ ತತಃ ಸುಖಂ ವಿದ್ಯೆಯು ವಿನಯವನ್ನು ಕೊಡುತ್ತದೆ ವಿನಯದಿಂದ ವಿದ್ಯಾವಂತನು ಪಾತ್ರತ್ವವನ್ನು ಹೊಂದುತ್ತಾನೆ ಯೋಗ್ಯತೆಯಿಂದ ಧನವನ್ನು ಹೊಂದುತ್ತಾನೆ ಆ ಪಾತ್ರತ್ವದಿಂದ ಧನದಿಂದ ಧರ್ಮವನ್ನು ಧರ್ಮದಿಂದ ಸುಖವನ್ನು ಹೊಂದುತ್ತಾನೆ ಮನುಷ್ಯನಿಗೆ ಧನ ಸಂಪಾದನೆಯೇ ಮುಖ್ಯವಲ್ಲ ಆ ಧನದಿಂದ ಧರ್ಮವು ಸುಖವೂ ದೊರಕಬೇಕು ಧರ್ಮ ಸುಖಗಳಿಗೆ ಸಾಧನವಲ್ಲದ ಧನವು ಧನವೇ ಅಲ್ಲ ಅನ್ಯಾಯ ವಂಚನೆ ಮೋಸ ಕಳ್ಳತನದಿಂದಲೂ ಧನವನ್ನು ಸಂಪಾದಿಸಬಹುದು ಆದರೆ ಅದರಿಂದ ಯಾವಾಗಲೂ ದುಃಖ ಭಯ ಮಾನಸಿಕ ಚಿಂತೆ ವಿಪತ್ತುಗಳೇ ಉಂಟಾಗ್ತಿರ್ತವೆ ಆದ್ದರಿಂದ ಆ ಧನವು ಧನವೇ ಅಲ್ಲ ಅದೊಂದು ಶತ್ರು ಇದ್ದಂತೆ ಎಲ್ಲ ಶುಚಿಗಳಲ್ಲಿ ಅರ್ಥಶೌಚಂ ಪರಂ ಸ್ಮೃತಂ ಅಂತೇಳಿ ಅರ್ಥಶಾಸ್ತ್ರದಲ್ಲಿ ಕೂಡ ಹೇಳಿದ್ದಾರೆ ಹಣಕಾಸಿನ ವಿಚಾರದಲ್ಲಿ ಶುಚಿ ಇರಬೇಕು ನ್ಯಾಯಮಾರ್ಗದಲ್ಲಿ ಸಂಪಾದಿಸುವ ಹಣ ಮಾತ್ರ ನಾವು ಉಪಯೋಗ ಮಾಡಬೇಕು ಅದನ್ನು ಆ ಮಾತ್ರ ಸಂಪಾದನೆ ಮಾಡಬೇಕು ಅಂತೇಳಿ ಶಾಣ ಚಾಣಕ್ಯ ಕೂಡ ಅರ್ಥಶಾಸ್ತ್ರದಲ್ಲಿ ಉಪದೇಶ ಮಾಡಿದ್ದೇನೆ ಚಾಣಕ್ಯರು ಮನುಷ್ಯನಿಗೆ ಅದೊಂದು ಶತ್ರು ಯಾವುದು ಅನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಹಣ ಹಾಗಾದರೆ ಸುಖಕ್ಕೆ ಕಾರಣವಾದ ಧನ ಯಾವುದು ಅದು ಮನುಷ್ಯನಿಗೆ ಹೇಗೆ ದೊರಕುತ್ತದೆ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ವಿದ್ಯಾವಂತನಿಗೆ ಅವನ ಗೌರವಕ್ಕೆ ತಕ್ಕಂತೆ ತಾನೇ ತಾನಾಗಿ ಬಂದರೆ ಅದು ನಿಜವಾದ ಧನ ವಿದ್ಯಾವಂತನಿಗೆ ವಿನಯವೆಂಬುದೇ ಭೂಷಣ ವಿದ್ಯಾವಿನಯ ಸಂಪನ್ನಾದವನನ್ನು ಲೋಕವು ಗುರುತಿಸಿ ಪೂಜಿಸ್ತದೆ ಇದಕ್ಕೆ ಹೆಸರು ಪಾತ್ರತೆ ಪಾತ್ರತ್ವ ಯೋಗ್ಯತೆ ಅಂತೇಳಿ ವಿದ್ಯಾವಂತನ ಯೋಗ್ಯತೆಯನ್ನು ಗುರುತಿಸಿ ಅವನಿಗೆ ಸಮಾಜವು ಗೌರವ ಪ್ರಶಸ್ತಿಗಳನ್ನು ವಸ್ತ್ರ ಧನಾದಿಗಳನ್ನು ಕೊಡುತ್ತದೆ ಈ ಧನದಿಂದ ವಿದ್ಯಾವಂತನು ಸ್ವತಃ ಧರ್ಮಾಚರಣೆಯನ್ನು ಮಾಡಿ ಲೋಕಕ್ಕೆ ಆದರ್ಶನಾಗ್ತಾನೆ ಧರ್ಮಾನುಷ್ಠಾನದಿಂದ ಅವನಿಗೆ ಸುಖವು ಲಭಿಸ್ತದೆ ಗೀತಾಚಾರ್ಯನಾದ ಶ್ರೀಕೃಷ್ಣ ಭಗವಂತನು ಕೂಡ ಇದನ್ನೇ ಭಗವದ್ಗೀತೆ ಐದು ಹತ್ತೊಂಬತ್ತರಲ್ಲಿ ವಿದ್ಯಾ ವಿನಯ ಸಂಪನ್ನಿ ಅಂತೇಳಿ ಹೇಳಿರ್ತಾನೆ ಬ್ರಾಹ್ಮಣಿ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಶ ಪಂಡಿತಾಸ್ತತ್ವದರ್ಶಿನಃ ಅಂಥೇಳಿ ವಿದ್ಯಾ ವಿನಯಗಳೆಂದರೆ ಸುಖಶಾಂತಿಗಳು ಎನ್ನುವಂತಹದ್ದು ಇವತ್ತಿನ ಸುಭಾಷಿತ ಇನ್ನು ಕೊನೆಯದಾಗಿ ನಾವು ಗುರುಸ್ತುತಿ ಸಂವತ್ಸರ ವಿದ್ವಾನ್ ಮಹಾಮಹೋಪಾಧ್ಯಾಯ ಶ್ರೀ ಶ್ರೀ ಶ್ರೀ ಸುಬ್ರಾಯ ಬ್ರಹ್ಮ ಇವರ ಅನುಗ್ರಹ ಗುರುಸ್ತುತಿ ಸಂವತ್ಸರ ಓಂ ಇದರಲ್ಲಿ ನಾಲ್ಕು ಗುರುಗಳು ವೇದಾಂತ ನಾರಾಯಣ ಗೀತಾಚಾರ್ಯ ವಾಸುದೇವ ಶಂಕರಾಚಾರ್ಯ ಶಂಕರ ಜ್ಞಾನ ಜ್ಞಾನಗುರುಗಳು ಮತ್ತು ಸುರೇಶ್ವರಾಚಾರ್ಯರು ವಾರ್ತಿಕ ಗುರುಗಳು ನೈಷ್ಕ್ರಮ್ಯ ಸಿದ್ಧಿ ವಾರ್ತಿಕ ಇತ್ಯಾದಿಯನ್ನು ಜನಸಾಮಾನ್ಯರಿಗೆ ಉಪದೇಶ ಮಾಡಿರತಕ್ಕಂಥವರು ಜನಸಾಮಾನ್ಯರ ಉದ್ಧಾರಕ್ಕಾಗಿ ಓಂ ಸದ್ದಾನ ರಹಸ್ಯವಿದ ವೇದಾಂತ ಭಾಸ್ಕರಾಯ ನಮಃ ಅಂದರೆ ಸರಿಯಾದ ದಾನ ಒಳ್ಳೆಯ ದಾನ ಅದರ ರಹಸ್ಯವನ್ನು ಬಲ್ಲಂತಹ ಸರಿಯಾದ ದಾನ ಯಾವುದು ಅಂಥೇಳಿ ಆ ರಹಸ್ಯವನ್ನು ಬಲ್ಲಂತಹ ವೇದಾಂತ ಭಾಸ್ಕರನಿಗೆ ನಮಸ್ಕಾರ ಕು ದಾನಾತ್ ಕುತ್ಸಿತ್ತಂ ಗೇಹಿ ಗತಿಂ ಪ್ರಾಪ್ನೋತಿ ಕು ದುಃಖದ್ ತಸ್ಾನಂ ಕರ್ತವ್ಯಂ ಇತಿ ವೇದಾಂತ ಭಾಸ್ಕರ ಗೃಹಸ್ಥನು ಕೆಟ್ಟ ವಸ್ತುಗಳನ್ನು ದಾನ ಮಾಡುವುದರಿಂದ ನರಕಗತಿಯನ್ನು ಹೊಂದುತ್ತಾನೆ ಆದ್ದರಿಂದ ಒಳ್ಳೆಯ ವಸ್ತುಗಳನ್ನೇ ದಾನ ಮಾಡಬೇಕು ಇದು ಕಠೋಪನಿಷತ್ತಿನಲ್ಲಿ ನಚಿಕೇತನ ಕಥೆಯಲ್ಲಿ ಕೂಡ ಬರುವಂಥದ್ದು ನಚಿಕೇತ ಪ್ರಶ್ನೆ ಮಾಡೋದು ಆ ಮುದಿ ಈಗಲೋ ಆಗಲೋ ಸಾಯಿತೋ ಎನ್ನುವತಕ್ಕಂತಹ ಗೋವುಗಳನ್ನು ಯಾಕೆ ದಾನ ಮಾಡ್ತಾ ಇದ್ದಿ ಅಂತೇಳಿ ಅವನ ತಂದೆಯನ್ನು ಕೇಳ್ತಕ್ಕಂಥ ನಚಿಕೇತ ಪ್ರಶ್ನೆ ಮಾಡೋದು ಏನು ಪ್ರಯೋಜನ ಆ ಗುಡ್ಡು ದಾನಗಳಿಂದ ಅಂಥೇಳಿ ಅಂದರೆ ಅಂಥ ಕೆಟ್ಟ ವಸ್ತುಗಳನ್ನು ದಾನ ಮಾಡಬಾರ್ದು ಎಂಥ ನರಕಕ್ಕೆ ಇನ್ನೂ ಹೋಗ್ತೀಯಲ್ಲ ಆ ತಂದೆ ಅಂತೇಳಿ ತಂದೆ ಹತ್ರ ಕೇಳ್ತಾನೆ ನಚಿಕೇತ ಯಜ್ಞದ ಸಮಯದಲ್ಲಿ ದಾನ ಮಾಡ್ತಾ ಇರುವಂಥ ತಂದೆಗೆ ನನ್ನನ್ನು ಯಾರಿಗೆ ಕೊಡ್ತೀಯಾ ಅಂತ ಕೇಳ್ತಾನೆ ಮನೆ ಮಾ ಪದೇ ಪದೇ ಕೇಳಿದಾಗ ಕೋಪಗೊಂಡಂಥ ತಂದೆ ನಿನ್ನನ್ನು ಯಮನಿಗೆ ಕೊಡ್ತೇನೆ ಅಂತೇಳಿ ಹೇಳ್ತಾನೆ ಆದರೆ ಇವನು ನೇರ ಯಮಲೋಕಕ್ಕೆ ಹೋಗಿಬಿಡ್ತಾನೆ ನಚಿಕೇತ ಅವನಿಗೆ ಒಂದು ಶ್ರದ್ಧೆ ಉಂಟಾಗ್ತದೆ ಅವನು ಈ ಜಗತ್ತಿನ ಎಲ್ಲದರ ಮೂಲ ಏನು ಯಾವುದರಿಂದ ನಮಗೆ ಪರಮ ಸುಖ ಅಥವಾ ಕೊನೆಯಿಲ್ಲದ ಪರಮಾನಂದ ಬ್ರಹ್ಮಾನಂದ ಉಂಟಾಗ್ತದೆ ಅದನ್ನು ತಿಳಿಬೇಕು ಅಂತೇಳಿ ಅವನಲ್ಲಿ ಶ್ರದ್ಧೆಯ ತರಂಗಗಳು ಹೇಳ್ತವೆ ಅಂಥೇಳಿ ಆ ಕಠೋ ಉಪನಿಷತ್ತಿನಲ್ಲಿ ಬರ್ತದೆ ಆಮೇಲೆ ಯಮಾನ ಹತ್ರ ಅದನ್ನು ಪಡ್ಕೊಳ್ಳುವಂಥ ಆ ಅಗ್ನಿ ವಿದ್ಯೆ ಇರಲಿ ಇದು ಒಳ್ಳೆಯ ದಾನ ಮಾಡಬೇಕು ಕೆಟ್ಟ ದಾನ ಮಾಡಬಾರ್ದು ಅಂತೇಳಿ ನಮಗೆ ಬೇಡದ್ದನ್ನು ದಾನ ಮಾಡುವಂಥದ್ದು ಅಂತೇಳಿ ಅಲ್ಲ ಮತ್ತು ನಮಗೆ ಬೇಕಾದ್ದನ್ನು ದಾನ ಮಾಡಿದರೆ ಅದು ಸಾತ್ವಿಕ ದಾನ ಶ್ರೇಷ್ಠ ದಾನ ನಮಗೆ ಬೇಡದ್ದಾದರೂ ಇನ್ನೊಬ್ಬರಿಗೂ ಉಪಯೋಗ ಆಗುವಂಥದ್ದು ಒಳ್ಳೆಯ ಪದಾರ್ಥ ಅದು ಮಧ್ಯಮ ಉತ್ತಮ ಅಧಮ ದಾನ ಯಾವುದು ನಮಗೂ ಬೇಡದ್ದು ಇನ್ನೊಬ್ಬರಿಗೂ ವೇಸ್ಟ್ ಅಂಥದ್ದನ್ನು ದಾನ ಮಾಡಿದ್ರೆ ಅದು ಅಧಮ ದಾನ ಆಗ್ತದೆ ಹಾಗೆ ಸತ್ಪಾತ್ರರಿಗೆ ದಾನ ಮಾಡುವಂಥದ್ದು ಯಾರಿಗೆ ನೋಡಿ ಆ ಯೋಗ್ಯತೆ ಇರುವವನಿಗೆ ದಾನ ಮಾಡಬೇಕು ಯಾವುದು ಅವರಿಗೆ ಅಗತ್ಯ ಇದೆಯೋ ಅಂಥದ್ದನ್ನು ದಾನ ಮಾಡಬೇಕು ಯಾವುದನ್ನು ಯಾವುದನ್ನು ಯಾರಿಗೂ ಒಂದು ಸಣ್ಣ ಯಾವುದು ಗುಬ್ಬಿಗೆ ಬ್ರಹ್ಮಾಸ್ತ್ರ ಅಂತೇಳಿ ಹೇಳಿದ ಹಾಗೆ ಯಾರಿಗೆ ಯಾವುದು ಬೇಕು ಅದನ್ನು ದಾನ ಮಾಡಬೇಕು ಹೊರತು ಉಪಯುಕ್ತವಲ್ಲದನ್ನು ಕೊಡಬಾರ್ದು ದಾನದ ಪಾತ್ರತೆ ಓಂ ಜ್ಞಾನಫಲಸ್ವರೂಪಾಯ ವಾಸುದೇವಾಯ ನಮಃ ಜ್ಞಾನಫಲಸ್ವರೂಪ ಆದಂತಹ ವಾಸುದೇವನಿಗೆ ಜ್ಞಾನದ ಫಲಸ್ವರೂಪನೇ ಯಾರು ವಾಸುದೇವನೇ ವಾಸುದೇವಸುತನಾಗಿ ವಾಸುದೇವನಾಗಿ ಕೃಷ್ಣನಾಗಿ ಅವತರಿಸಿದವನು ಪೂರ್ಣಾಂಶದಿಂದ ನಾರಾಯಣನ ಪೂರ್ಣ ಸ್ವರೂಪ ಪೂರ್ಣಾಂಶ ಒಂದರ್ಥ ಇನ್ನೊಂದು ವಾಸುದೇವ ಅಂದರೆ ಸರ್ವಭೂತ ನಿವಾಸೋಸಿ ವಾಸುದೇವನಮೋಸ್ತುತೇ ಎಲ್ಲ ಭೂತಗಳಲ್ಲಿ ವಾಸವಾಗಿರುವವನು ಎಲ್ಲ ಚರಾಚರಗಳಲ್ಲಿ ಅಂತಹವನ್ನೇ ವಾಸುದೇವ ವಾಸನಾ ವಾಸುದೇವಸ್ಯ ವಾಸಿತಂತೆಯೇ ಜಗತ್ವ ಈ ಭಗವಂತನಾದ ವಾಸುದೇವನ ವಾಸ್ತವ್ಯದಿಂದಾಗಿ ಅವನ ಇರುವಿಕೆ ಅಸ್ತಿತ್ವದಿಂದಾಗಿ ಈ ಜಗತ್ತೆಲ್ಲವೂ ಏನು ಒಂದು ಚೈತನ್ಯವನ್ನು ಹೊಂದಿದೆ ಜೀವ ಕಡೆ ಇದೆ ಜಗತ್ತಿಗೆ ನಿಲ್ಲದರೆ ಇದು ಜಡವಾಗಿರುತ್ತಿತ್ತು ಬ್ರಹ್ಮ ಸೃಷ್ಟಿ ಮಾಡಿದಾಗ ಹಾಗೇ ಆಗಿತ್ತು ಆಮೇಲೆ ಆ ಹರಿಯ ಅಥವಾ ವಿಷ್ಣುವಿನ ಅನುಗ್ರಹದಿಂದ ಹಾಗೆ ಅದು ಜೀವ ತುಂಬಿದ್ದು ಜೀವ ಬಂತು ಹೀಗೆ ಅವನ ಇರುವಿಕೆಯಿಂದಲೇ ಇದಕ್ಕೆ ಜೀವ ಈ ಜಗತ್ತಿಗೆ ಚೈತನ್ಯ ಹಾಗಾಗಿ ವಾಸನಾ ವಾಸುದೇವಸ ವಾಸಿತಂತೆ ಜಗತ್ವ ಸರ್ವಭೂತ ನಿವಾಸೋಸಿ ವಾಸುದೇವನಮೋಸ್ತಾರೆ ಹಾಗಾಗಿ ಎಲ್ಲಭೂತಗಳ ನಿವಾಸನಾಗಿರ್ತಕ್ಕಂಥ ಎಲ್ಲ ಭೂತಗಳ ಒಳಗೆ ಸರ್ವಭೂತಾದಿ ವಾಸನಾಗಿರ್ತಕ್ಕಂಥ ಆ ವಾಸುದೇವನನ್ನು ಜ್ಞಾನಫಲಸ್ವರೂಪಣಂಥ ಅವನನ್ನು ನಮಸ್ಕರಿಸ್ತೇನೆ ಆತ್ಮಜ್ಞಾನ ಪ್ರಭಾವೇಣ ಮುಚ್ಚಂತೆ ಸರ್ವ ಮಾನವಾ ಜಾಯಂತೆ ಮ್ರಿಯಂತೆ ವ ಗೀತಾಚಾರ್ಯಮಹಂ ಭಜೆ ಆತ್ಮಜ್ಞಾನದ ಪ್ರಭಾವದಿಂದ ಸಕಲ ಮಾನವರು ಮುಕ್ತರಾಗಿ ಬಿಡುತ್ತಾರೆ ಅಂತಹವರು ಪುನಃ ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ಅಂತಹ ವಂದಿಸುತ್ತೇನೆ ನಮಸ್ಕರಿಸುತ್ತೇನೆ ಓಂ ಸಾಧಕ ಶ್ರೀ ಶಂಕರಾಯ ನಮಃ ಸಾಧಕರಿಗೆ ಹಿತೋಪದೇಶವನ್ನು ಮಾಡತಕ್ಕಂತಹ ಶಂಕರಾಚಾರ್ಯರಿಗೆ ವಂದಿಸುತ್ತೇನೆ ಶಂಕರ ಸಾಧಕರಿಗೆ ಹಿತೋಪದೇಶವನ್ನು ಮಾಡತಕ್ಕಂತಹ ಹಿತವಾದದ್ದು ಸರಿಯಾದದ್ದನ್ನು ಆತ್ಮನಿಷ್ಠ ಬ್ರಹ್ಮನಿಷ್ಠ ವಿಮುಖಂ ವಿಷಯಾದಿಶು ಬ್ರಹ್ಮಾನಂದ ಪರಂ ವಂದೇ ಶಂಕರಂ ದೇಶಿಕಂ ಮುಧಾ ಆತ್ಮನಿಷ್ಠರು ಬ್ರಹ್ಮನಿಷ್ಠರು ಬಾಹ್ಯ ವಿಷಯ ವಿಮುಖರು ಬ್ರಹ್ಮಾನಂದಪರೂ ಆದ ಶಂಕರ ಸದ್ಗುರುಗಳನ್ನು ಭಕ್ತಿಯಿಂದ ವಂದಿಸುತ್ತೇನೆ ಓಂ ಸಂಸಾರರೋಗವರ್ಜಿತಾಯ ಶ್ರೀಸುರೇಶ್ವರಾಯ ನಮಃ ಸಂಸಾರ ಕಾರಣೀಭೂತ ಭ್ರಾಂತಿಜ್ಞಾನ ನಿವಾರಕಂ ಜ್ಞಾನ ನಿಷ್ಠಾಪರಂ ಶಾಂತಂ ಸುರೇಶ್ವರಮಹಂ ಭಜೇ ಸಂಸಾರ ರೋಗವರ್ಜಿತರಾದಂತಹ ಶ್ರೀ ಸುರೇಶ್ವರರಿಗೆ ನಮಸ್ಕಾರ ಸಂಸಾರಕ್ಕೆ ಕಾರಣವಾದ ಭ್ರಾಂತಿ ಜ್ಞಾನವನ್ನು ನಾಶ ಮಾಡುವಂತಹ ಸಂಸಾರ ಕಾರಣೀಭೂತ ಭ್ರಾಂತಿಜ್ಞಾನ ನಿವಾರಕಂ ಜ್ಞಾನ ನಿಷ್ಠಾಪರಂ ಶಾಂತಂ ಸುರೇಶ್ವರಂ ಅಹಂ ಭಜೆ ಜ್ಞಾನ ನಿಷ್ಠಾಪರರು ಶಾಂತರೂ ಆದ ಸುರೇಶ್ವರರನ್ನು ಭಜಿಸುತ್ತೇನೆ ಓಂ ಶಾಂತಿ ಶಾಂತಿ ಶಾಂತಿ ಇದು ಗುರುಸ್ತುತಿ ಸಂವತ್ಸರ ಇಲ್ಲಿಗೆ ನಮ್ಮ ಇವತ್ತಿನ ಸುಬ್ರಾಯ ಸಂವತ್ಸರ ಮುಕ್ತಾಯ ಆಯಿತು ಶ್ರೀ ಸುಬ್ರಾಯ ಶರ್ಮಾರ್ಪಿತಮಸ್ತು ಸದ್ಗುರು ಚರಣಾರ್ಪಿತಮಸ್ತು ಓಂ ತತ್ಸತ್